ಮುಂದೆ ಮನುಷ್ಯೋತ್ತಮರ ಸ್ತೋತ್ರ ಶ್ರೀಮುಕುಂದನ ಮೂರ್ತಿಗಳ ಸೌಧಾಮಿನಿಯ ಓಲ್ ಹೃದಯ ವಾರಿಜ ವ್ಯೋಮಂಡಲ ಮಧ್ಯದಲ್ಲಿ ಕಾಣುತಲಿ ಮೋದಿಸುವ ಆ ಮನುಷ್ಯೋತ್ತಮರ ಪದಯುಗ ತಾಮರಸಗಳಿಗೆರಗುವೆ ಸದಾ ಕಾಮಿತಾರ್ಥಗಳಿತ್ತು ಸಲಹಲಿ ಪ್ರಣತ ಜನತಿಯ ಈ ಮನುಷ್ಯೋತ್ತಮರೆಲ್ಲ ಮೂವತ್ತ್ಮೂರನೇ ಕಕ್ಷೆಯಲ್ಲಿ ಬರುವಂಥವ್ರು ಶ್ರೀಮುಕುಂದನ ಮೂರ್ತಿಗಳ ಅಂದರೆ ರೂಪಗಳನ್ನು ಸೌಧಾಮಿನಿಯ ಓಲ್ ಸೌಧಾಮಿನಿ ಅಂದರೆ ಮಿಂಚು ಮಿಂಚಿನಂತೆ ಹೃದಯ ವಾರಜ ವ್ಯೋಮಂಡಲೇ ಮಧ್ಯದಲ್ಲಿ ಕಾಣುತ್ತಲೇ ಮೋದಿಸುವ ಹೃದಯ ವಾರೀಜ ಅಂದರೆ ಹೃದಯ ಕಮಲದೊಳಗಿರುವಂತಹ ವ್ಯೋಮಂಡಲ ಮಧ್ಯ ಆಕಾಶ ಪ್ರದೇಶ ಹೃದಯ ಆಕಾಶದ ಮಧ್ಯದಲ್ಲಿ ಕಾಣ್ತಾ ಸುಖಿಸುವ ಆ ಮನುಷ್ಯೋತ್ತರ ಪದಯುಗ ಅಂದರೆ ಪಾದಕಮಲಗಳಿಗೆ ತಾಮರಸ ತಾವರೆ ಹೂಗಳಿಗೆ ಕಮಲದಂಥ ನಾನು ಸದಾ ನಮಸ್ಕಾರವನ್ನು ಮಾಡ್ತೀನಿ ಪ್ರಣತ ಜನತಿಯ ನಮಿಸಿರುವಂತಹ ಜನಸಮೂಹವನ್ನು ಅವರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮನುಷ್ಯೋತ್ತಮರು ಅಂತಂದರೆ ಮಾನವರಲ್ಲಿ ಸತ್ವಿಕ ವರ್ಗದವರು ಇವರು ಮೋಕ್ಷಯೋಗ್ಯ ಜೀವಿಗಳು ಮುಮುಕ್ಷುಗಳು ಅಂತ ಕರೆಸ್ಕೋತಾರೆ ಸತ್ ಚಿತ್ ಆನಂದ ಆತ್ಮ ಅಂತ ಚತುರ್ಗುಣವನ್ನು ಉಪಾಸನೆ ಮಾಡುವಂಥವರು ಮನುಷ್ಯ ಯೋನಿಯಲ್ಲಿ ಮಾತ್ರ ಜನಿಸಿದವರು ಅಂತ ಇಷ್ಟೇ ಅರ್ಥ ಅಲ್ಲ ಇವರು ಈ ಮೂವತ್ತ್ ಮೂರನೇ ಏಕಗುಣ ಉಪಾಸಕರಾಗಿರ್ತಕ್ಕಂಥ ತೃಣ ವೃಕ್ಷ ಕ್ರಿಮಿ ಕೀಟ ಖಗ ಮೃಗಾದಿ ಜೀವರು ಕೂಡ ಸೇರ್ತಾರೆ ಇವರಿಗೂ ಅವತಾರ ಅಪರೋಕ್ಷ ಆಗಬೇಕು ಬಿಂಬಾಪರೋಕ್ಷವೂ ಆಗಬೇಕು ನಂತರ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರಿಂದ ಉಪದೇಶವನ್ನು ಪಡ್ಕೋಬೇಕು ವಿರ್ಜಾ ನದಿ ಸ್ನಾನ ಆದ ನಂತರದಲ್ಲಿ ಶ್ವೇತದ್ವೀಪಕ್ಕೆ ಹೋಗಿ ಅಲ್ಲಿ ಶಿಂಶುಮಾರ ರೂಪಿ ಪರಮಾತ್ಮನ ದರ್ಶನವನ್ನು ಮಾಡಿ ಭೂಮಿಯಲ್ಲಿಯೇ ಸ್ವರೂಪ ಅನುಭವ ರೂಪವಾಗಿರ್ತಕ್ಕಂಥ ಮುಕ್ತಿಯನ್ನು ಪಡಿಬೇಕು ಭೂಮಿಯಲ್ಲೂ ಮುಕ್ತಿ ಲೋಕ ಇದೆ ಮುಕ್ತರು ಭೂಮಿಯಲ್ಲಿ ಇದ್ದರೂ ಅಮುಕ್ತರೊಂದಿಗೆ ಅವರ ವ್ಯವಹಾರ ಯಾವುದೇ ರೀತಿಯಾಗಿ ಕೂಡ ಇರೋದಿಲ್ಲ ಕಗ ಮೃಗ ತೃಣಾದಯ ಪಿಪೀಲಿ ಕಾಶ್ಚ ಗರ್ಧಬಾಹ ಅಂತ ನಿರ್ಣಯದಲ್ಲಿ ತಿಳಿಸ್ತಾರೆ ಖಗ ಮೃಗಾದಿಜಿಯವರು ಬೇರೆ ಊರ್ಧ್ವ ಲೋಕಕ್ಕೆ ಯೋಗ್ಯರಾದವರು ಬಹುಗುಣ ಉಪಾಸಕರು ಶ್ರೀರಾಮನನ್ನ ಮಹಾಪ್ರಸ್ಥಾನದಲ್ಲಿ ಹಿಂಬಾಲಿಸಿ ನಡೆದರು ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ ಶರೀರ ತ್ಯಾಗವನ್ನು ಮಾಡಿ ದಿವ್ಯ ಶರೀರವನ್ನು ಪಡ್ಕೊಂಡು ವಿಮಾನವನ್ನು ಏರಿ ಊರ್ಧ್ವ ಹೋದರು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಾಖಂಡದಲ್ಲಿ ತಿಳಿಸ್ತಾರೆ ಅದರಿಂದ ಶ್ರೀಮುಕುಂದನ ಪರಮಾತ್ಮನ ರೂಪಗಳನ್ನು ಮಿಂಚಿನಂತೆ ಹೃದಯ ಕಮಲದಲ್ಲಿರುವಂತಹ ಆಗಸ ಮಂಡಲ ಅಂದರೆ ಆಕಾಶದಲ್ಲಿ ಅಲ್ಲಿ ಮಧ್ಯದಲ್ಲಿ ಕಾಣ್ತಾ ಸಂತೋಷ ಆ ಮನುಷ್ಯೋತ್ತಮರ ಎರಡು ಪಾದಕಮಲಗಳಿಗೆ ನಾನು ಸದಾ ನಮಸ್ಕಾರ ಮಾಡ್ತೀನಿ ನಮಸ್ಕರಿಸುವಂತಹ ಜನರ ಸಮೂಹಕ್ಕೆ ಇವರು ಬೇಡಿರತಕ್ಕಂಥ ಇಷ್ಟಾರ್ಥಗಳನ್ನು ನೀಡಿ ರಕ್ಷಣೆ ಮಾಡಲಿ ಸೌಧಾಮಿನಿ ಅಂದರೆ ಮಿಂಚು ತಾಮರಸ ಅಂದರೆ ಕಮಲ ವಾರಿಜ ಅಂತಂದರು ಕಮಲ ಅಂತಲೇ ಅರ್ಥ ಅಂತ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲಿ ಸಕಲ ಸದ್ವೈಷ್ಣವರ ಸ್ತೋತ್ರವನ್ನು ಮಾಡ್ತಾರೆ ಐವತ್ತ ಪದ್ಯದಲ್ಲಿ ಈ ಮಹಿ ಗುರು ಶ್ರೀಮಧಾಚಾರ್ಯರ ಮತಾನುಗರಾದ ಮಹಾವೈಷ್ಣವರ ವಿಷ್ಣು ಪದಾಬ್ಜ ಮಧುಕರ ಸ್ತೋಮಕ ಅನಮಿಸುವರೇ ಅವರವರ ನಾಮಗಳನ್ನು ಪೇಳವೆ ಬಹುವಿದಾಮಯಾಮಗಳಲ್ಲಿ ಬೋಧಿಸಲನೆಗೆ ಸನ್ಮತಿಯ ಈ ಭೂಮಂಡಲದಲ್ಲಿರುವಂತಹ ಗುರುಗಳಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರ ಮತವನ್ನು ಅನುಸರಣೆ ಮಾಡುವಂತಹ ವಿಷ್ಣುವಿನ ಪಾದ ಕಮಲಗಳಲ್ಲಿ ದುಂಬಿಗಳಂತೆ ಸದಾ ಇರುವಂತಹ ಮಹಾವೈಷ್ಣವರ ಗುಂಪಿಗೆ ನಾನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ ಅವರವರ ಹೆಸರುಗಳನ್ನು ಹೇಳಲಿಕ್ಕೆ ಸಾಧ್ಯನಾ ಅಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತಹವರನ್ನು ಸದ್ಭಕ್ತರನ್ನು ಯಾಮಯಾಮಗಳಲ್ಲಿ ನನಗೆ ಸನ್ಮತಿಯನ್ನು ಬೋಧಿಸಲಿ ಅಂತ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ ಈ ಪದ್ಯದ ವಿವರಣೆ ಹೇಗಿದೆ ಅಂತ ಕೇಳಿದ್ರೆ ಪೃಥ್ವಿ ಮಂಡಲ ಮಧ್ಯಸ್ಥ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ ನಮಸ್ ಗುರುನ್ ಮಮ ಅದರ ಅಭಿಪ್ರಾಯವನ್ನೇ ಇಲ್ಲಿ ತಿಳಿಸ್ತಾರೆ